بسم الله الرحمن الرحيم परमदयामयनो करुणामिदियु आदा अल्लाहना नाम अद인다 इकरा बिस्म रिब्बिका अल्लजी खलक़ खलक़ल इन्साना मिन अलक़ा ओदि निमन्न सृष्टिसिदा नीमा प्रभुविना नामदोंदिगे ಅವನು ಹೆಪ್ಪುಗಟ್ಟಿದ ರಕ್ತದ ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು ಓದಿರಿ ಮತ್ತು ನಿಮ್ಮ ಪ್ರಭು ಮಹಾ ಉದಾರಿ ಅವನು ಲೇಖನಿಯ ಮೂಲಕ ವಿದ್ಯೆ ಕಲಿಸಿದನು ಮಾನವನು ತಿಳಿದಿರದಂತಹ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು ಎಲ್ಲ ಸರ್ವತ ಅಲ್ಲ ಮಾನವನು ವಿದ್ರೋಹವೆಸಗುತ್ತಾನೆ ತನ್ನನ್ನು ಸರ್ವ ಸ್ವತಂತ್ರನೆಂದು ಕಂಡು ಇಲ್ಲ ಇಲೀಯ ವಸ್ತುತಃ ಅವನಿಗೆ ನಿನ್ನ ಪ್ರಭುವಿನ ಕಡೆಗೆ ಖಂಡಿತ ಮರಳಬೇಕಾಗಿದೆ ಒಬ್ಬ ದಾಸನು ನಮಾಜು ಮಾಡುತ್ತಿರುವಾಗ ಅವನನ್ನು ತಡೆಯುವ ವ್ಯಕ್ತಿಯನ್ನು ನೀವು ಕಂಡಿರ ಅರ ಐಚಲ್ಹದ ಅವು ಅನರೋ ಬಿಟ್ಟ ನಿಮ್ಮ ಅಭಿಪ್ರಾಯವೇನು ಆ ದಾಸನು ಸನ್ಮಾರ್ಗದಲ್ಲಿದ್ದರೆ ಅಥವಾ ಧರ್ಮನಿಷ್ಠೆಯ ಉಪದೇಶ ನೀಡುತ್ತಿದ್ದರೆ ಅರ ಐಚ ಇ ಕೆದ್ದದವಚವಲ್ಲಾ ಹಯರೋ ತಡೆಯುವವನಾದ ಈ ವ್ಯಕ್ತಿಯು ಸತ್ಯವನ್ನು ತಿರಸ್ಕರಿಸುವವನು ವಿಮುಖನಾಗುವವನು ಆಗಿದ್ದರೆ ನಿಮ್ಮ ಅಭಿಪ್ರಾಯವೇನು ಅಲ್ಲಾಹನು ನೋಡುತ್ತಿದ್ದಾನೆ ಎಂಬುದನ್ನು ಅವನು ತಿಳಿದಿಲ್ಲವೇಲಾ ಖಂಡಿತ ಅಲ್ಲ ಅವನು ತನ್ನ ನಿಲುವನ್ನು ತೊರೆಯದಿದ್ದರೆ ನಾವು ಅವನ ಜುಟ್ಟನ್ನು ಹಿಡಿದು ಎಳೆಯುವೆವು ಸುಳ್ಳುಗಾರ ಹಾಗೂ ಮಹಾ ಅಪರಾಧಿ ಜುಟ್ಟನ್ನು ಅವನು ತನ್ನ ಬೆಂಬಲಿಗರ ಹೆಂಡನ್ನು ಕರೆದುಕೊಳ್ಳಲಿ ನಾವು ಯಾತನೆ ನೀಡುವ ದೇವಚರರನ್ನು ಕರೆಸಿಕೊಳ್ಳುವೆವು ಅಹು ಅಸ್ಸು ಖಂಡಿತ ಅಲ್ಲ ಅವನ ಮಾತನ್ನು ಅನುಸರಿಸಬೇಡಿರಿ ಸಾಷ್ಟಾಂಗ ಬೆರಗಿರಿ ಮತ್ತು ನಿಮ್ಮ ಪ್ರಭುವಿನ ಸಾಮೀಪ್ಯ ಪಡೆಯಿರಿ